ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಲಿ ಇಲಾಹಿ ಕುರೈಶರು ಪರಿಚಿತರಾದುದಕ್ಕಾಗಿ ಈಲ ಸಿಹಿಮೃಷ್ಲಚ ಇವ ಅಂದರೆ ಚಳಿಗಾಲ ಮತ್ತು ಬೇಸಗೆಯ ಪ್ರಯಾಣಗಳಿಗೆ ಪರಿಚಿತರಾದುದಕ್ಕಾಗಿ ಕಲ್ಯ ಅಬುಜು ರೊಬ್ಬದಲ್ವೈ ಅವರು ಈ ಭವನದ ಪ್ರಭುವಿನ ದಾಸ್ಯ ಆರಾಧನೆ ಮಾಡಲಿ ಅಲ್ಲದೀ ಅಪ ಅಯೋ ಅ ಅವನು ಅವರನ್ನು ಹಸಿವೆಯಿಂದ ಪಾರುಗೊಳಿಸಿ ಅವರಿಗೆ ಉಣಿಸಿದನು ಮತ್ತು ಭಯದಿಂದ ರಕ್ಷಿಸಿ ಶಾಂತಿ ಪ್ರದಾನ ಮಾಡಿದನು